بسم الله, بسم الله الرحمن الرحيم إذا السماء شققت وعدنت لربها وحققت وإذا الأرض مدت وألقت ما فيها وتخلت آكاشاو سددو ہوگواگا مطتو تنّ پربوين آدے شوننو پالسواگا ಆಜ್ಞಾಪಾಲನೆಯೇ ಅದರಪಾಲಿನ ಸಹಜ ಸಹಜೆಯಾಗಿದೆ ಭೂಮಿಯು ಹರಡಲ್ಪಡುವಾಗ ಅದು ತನ್ನೊಳಗೆ ಇರುವ ಸಕಲವನ್ನು ಹೊರಗೆಸೆದು ಬರಿದಾಗಿ ಬಿಡುವಾಗ ಅದು ತನ್ನ ಪ್ರಭುವಿನ ಆದೇಶವನ್ನು ಪಾಲಿಸುವಾಗ ಆಜ್ಞಾಪಾಲನೆಯೇ ಅದರ ಸಹಜ ಬಾಧ್ಯತೆಯಾಗಿದೆ ೊಬ್ಬಿ ಓ ಮಾನವ ನೀನು ಮೆಲ್ಲ ಮೆಲ್ಲನೆ ನಿನ್ನ ಪ್ರಭುವಿನ ಕಡೆಗೆ ಸಾಗುತ್ತಿರುವೆ ಮತ್ತು ಅವನನ್ನು ಭೇಟಿಯಾಗಲಿರುವೆಸಿರೋ ಅನಂತರ ಯಾರ ಕರ್ಮ ಪತ್ರವೂ ಅವನ ಬಲಗೈಯಲ್ಲಿ ಕೊಡಲ್ಪಡುವುದೋ ಅವನಿಂದ ಲಘುವಾಗಿ ಲೆಕ್ಕಾಚಾರ ಪಡೆಯಲಾಗುವುದು ೂರಾ ಮತ್ತು ಅವನು ತನ್ನವರ ಕಡೆಗೆ ಪರಮಾನಂದದೊಂದಿಗೆ ಮರಳುವನು ಇನ್ನು ಯಾರ ಕರ್ಮ ಪತ್ರವನ್ನು ಅವನ ಬೆನ್ನ ಹಿಂದಿನಿಂದ ಕೊಡಲಾಗುವುದು ಅವನು ಮೃತ್ಯುವನ್ನು ಕೂಗಿ ಕರೆಯುವನು ಮತ್ತು ದಗದಗಿಸುವ ನರಕಾಜ್ನೆಯಲ್ಲಿ ಬೀಳುವನು ಎನ್ನಹೂ ಕೆರೀ ಮಸೂರಾತ್ ಅವನು ತನ್ನ ಮನೆಯವರೊಂದಿಗೆ ತಲ್ಲೀನನಾಗಿದ್ದನು ಇನ್ನಹೂ ಬಹೂ ತನೆಗೆ ಎಂದು ಮರಳಲಿಕಿಲ್ಲವೆಂದು ಅವನು ಗ್ರಹಿಸಿದ್ದನು ದಲ ಇನ್ನ ರೊಬ್ಬರ ಸೂರಾತ್ ಮರಳಲಿಕ್ಕಿಲ್ಲವೇಕೆ ಅವನ ಪ್ರಭು ಅವನ ಕೃತ್ಯಗಳನ್ನು ನೋಡುತ್ತಲಿದ್ದನು ಖಂಡಿತ ಅಲ್ಲ ನಾನು ಆಣೆ ಹಾಕುತ್ತೇನೆ ಸಂಜೆಯ ಕೆಂಬಣ್ಣದ ವಲ್ಲೈಲಿ ರಾತ್ರಿಯ ಹಾಗೂ ಅದು ಬಾಚಿಕೊಳ್ಳುವವುಗಳ ಮತ್ತು ಚಂದ್ರನ ಅದು ಪೂರ್ಣ ಚಂದ್ರವಾಗುವಾಗ ನಿಮಗೆ ಖಂಡಿತವಾಗಿಯೂ ಹಂತ ಹಂತವಾಗಿ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಯ ಕಡೆಗೆ ಹಾದು ಹೋಗುತ್ತಲೇ ಇರಬೇಕಾಗಿದೆ ಕುರಿ ಆಲೈ ಹಿ ಮುಲ್ ಕುರು ಆದರೂ ಇವರು ವಿಶ್ವಾಸವಿರಿಸದಿರಲು ಇವರಿಗೆ ಏನಾಗಿದೆ ಇವರ ಮುಂದೆ ಕುರ್ಆನನ್ನು ಪಠಿಸಲಾದಾಗ ಇವರು ಸಾಷ್ಟಾಂಗ ಬೆರಗುವುದಿಲ್ಲಬೇಕೆ ನಿಜವಾಗಿ ಈ ಸತ್ಯ ನಿಷೇಧಿಗಳಂತೂ ಸುಳ್ಳಾಗಿಸುತ್ತಾರೆ ವಸ್ತುತಃ ಇವರು ತಮ್ಮ ಕರ್ಮ ಪತ್ರಗಳಲ್ಲಿ ಏನನ್ನು ಸಂಗ್ರಹಿಸುತ್ತಿದ್ದಾರೆ ಎಂಬುದನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು ಆದುದರಿಂದ ಇವರಿಗೆ ವೇದನಾಯುಕ್ತ ಯಾತನೆಯ ಸುವಾರ್ತೆ ಕೊಟ್ಟು ಬಿಡಿರಿ ಇಲ್ಲ ದೀನ ಅಮನು ಅಮಿಲು ಸ್ವಾಲಿ ಹಿಲೋರು ಆದರೆ ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರಿಗೂ ಸತ್ಕರ್ಮವೆಸಗಿದವರಿಗೂ ಎಂದೆಂದಿಗೂ ಮುಗಿಯದಂತಹ ಸತ್ಫಲವಿದೆ